ಮೂವತ್ತೈದನೇ ತರಂಗ ಮೇನೆಕೆಯು ಆಶ್ರಮಭೂಮಿಯನ್ನು ಸ್ವರ್ಗ ಮಾಡಲು ಹೊರಟು ಸರಸ್ವತಿ ನದಿಯ ತೀರದಲ್ಲಿ ತಪೋವನದಲ್ಲಿಯೇ ಇರಲು ಒಳಗೆ ಆದ್ದರಿಂದ ಅಲ್ಲಿಂದ ಉತ್ತರದಲ್ಲಿ ಹರಿಯುವ ಮಾಲಿನಿಯ ತೀರದಲ್ಲಿ ಒಂದು ತೋಪಿನಲ್ಲಿ ಒಂದು ರಚಿತವಾಯಿತು ಆ ಸ್ವರ್ಗದ ಸುತ್ತಲೂ ಯಾವಾಗಲೂ ಮೋಡವೊಂದು ಮುಚ್ಚಿಕೊಂಡಿರುವುದು ಮೋಡದ ಹಿಂದೆ ಹಸಿರು ಗಿಡಗಳು ಬಳ್ಳಿಗಳು ಇವುಗಳಿಂದ ತೂಗು ಮಂಟಪವೊಂದು ಆಗಿದೆ ಆ ಮಂಟಪದಲ್ಲಿ ಒಂದು ಸೊಗಸಾದ ಶಯ್ಯ ಮಂದಿರ ಅದರ ಸುತ್ತಲೂ ಇರುವ ಬಳ್ಳಿ ಗಿಡಗಳಲ್ಲೆಲ್ಲ ಹಣ್ಣು ಹೂವುಗಳು ತುಂಬಿವೆ ಮೇನೆಕೈಯು ಭಾವದಿಂದ ಒಂದು ವೀಣೆಯನ್ನು ಮಾಡಿದಾಳೆ ಆ ವೀಣೆಯು ದಶವಿದ ವಿಧ ನಾದಗಳನ್ನು ನುಡಿಯುತ್ತದೆ ಸಂಗೀತ ವಿದುಷಿಯಂತೆ ಬೇಕಾದರೂ ಮೇರೆಕೈಯನ್ನು ನರ್ತನ ಮಾಡಬೇಕೆಂದರೆ ಮುದ್ದಾಗಿ ಮದ್ದಲೆಯಂತೆ ತಾಳವನ್ನು ಬಾರಿಸುತ್ತದೆ ಯಾವಾಗಲೂ ಸಂಗೀತ ನರ್ತನಗಳ ತರಂಗಗಳು ಹರಿಗಳ ಸುಖ ಲಹರಿಗಳು ಸುಖವಾಗಿ ಮನೋಹರವಾಗಿ ಅಲ್ಲಲ್ಲಿ ಯಾವಾಗಲೂ ಸುಳಿಯುತ್ತಿರುವ ತಂಗಾಳಿಯ ಮೇಲೆ ತೇಲಿ ಬರುತ್ತಾ ಮನಸ್ಸನ್ನು ಅರನಿಧಿಯ ಕಡೆಗೊಯ್ಯುತ್ತದೆ ಹಾಗೆನ್ನುವುದಕ್ಕಿಂತ ಮನಸ್ಸಿಗೆ ಅರನಿಧಿಯ ಕಾಣಿಕೆಯನ್ನು ಒಪ್ಪಿಸುತ್ತವೆ ಆ ಹಯ್ಯ ಮಂದಿರದಲ್ಲಿ ದೀಪವಿಲ್ಲ ಇಂಡು ಮುಗಿಯಿತು ಬತ್ತಿ ಹೋಯಿತು ಎಂದು ಒದ್ದಾಡ ಸಣ್ಣ ಸೂಚಿಸಿದೆ ಅಲ್ಲಲ್ಲಿ ತಂಬ ತಬ್ಬಿಕೊಂಡು ಕೊಂಚ ಗಾಳಿ ಸುಳಿದರೆ ಸಾಕು ಉಸ್ಸೆಂದರೆ ಈ ಹೆಡೆ ಅಥವಾ ಹಾವುಗಳಂತೆ ಗಾಳಿಯ ಸೋಂಕನ್ನು ಪ್ರಜ್ವಲಿಸುವಂತೆ ಸೋಕಿದ ಗಾಳಿಯನ್ನೇ ಉರಿ ಉರಿಮಾಡುವಂತೆ ಉರಿ ಮಾಡುವಂತೆ ಸೊಗಸಾದ ದೀಪದ ಕುಡಿಗಳನ್ನು ಮೆರೆದು ಕದಲನ್ನು ನೀಗುತ್ತವೆ ಅಷ್ಟೇನು ಗಾಳಿಯು ಬೀಸಿದಾಗಲೆಲ್ಲ ಸಾವಿರಾರು ದೀಪದ ಕುಡಿಗಳು ಕಂಡು ಮಂದಿರವೆಲ್ಲ ಬೆಳಕಾಗಿ ಮಂದಿರವನ್ನು ಮುಚ್ಚಿದ ಮೋಡವು ಬೆಳಕಿನ ಮೋಡವಾಗುತ್ತದೆ ಹೀಗೆ ಬೆಳಕಿನ ಮೋಡದ ನಡುವೆ ತೂಗುವ ಹಸಿರು ಮೇನಕೆಯು ತನ್ನ ಪೂಜಾ ಮಂದಿರವನ್ನು ಕಟ್ಟಿದ್ದಾಳೆ ಅವಳಿಗೆ ಅದನ್ನು ಭೋಗ ಮಂದಿರವೆನ್ನಲು ಇಷ್ಟವಿಲ್ಲ ಸ್ವರ್ಗದಲ್ಲಿರುವ ತನ್ನ ಅರಮನೆ ಭೋಗ ಮಂದಿರ ಇದು ನಿಜವಾಗಿಯೂ ತಾನು ತನ್ನ ದೇವರ ಪೂಜೆಗೆ ಆಗಿಕೊಂಡಿರುವ ಪೂಜಾ ಮಂಟಪ ಇಂದಿನ ದಿನ ಮಂಟಪದಲ್ಲಿ ವಿಶೇಷ ಪೂಜೆಯೊಂದು ನಡೆಯುವುದಕ್ಕೆ ಎಲ್ಲವೂ ಸಿದ್ಧವಾಗಿದೆ ಇಂದು ಬಹಳ ಬಹುಳ ಚೌತಿ ಚಂದ್ರೋದಯಕ್ಕೆ ಸರಿಯಾಗಿ ಅವಳ ಪೂಜೆ ಮಾನಸ ಸೃಷ್ಟಿಯಿಂದ ಬೇಕಾದವುಗಳನ್ನೆಲ್ಲ ತಂದಿಟ್ಟಿದ್ದಾಳೆ ಆದರೂ ಒಂದೂ ಬರಿ ಕಾಣದು ತನ್ನ ದೇವರಿಗೆ ಒಂದು ಉನ್ನತಾಸನವನ್ನು ಕಲ್ಪಿಸಿದ್ದಾಳೆ ವಿದ್ಯುನ್ಮಯವಾದ ಮೇಘದ ಕಂಡವೊಂದು ಶಿಲ್ಪಿಯ ಕೈವಾಡದಿಂದ ಹೊಳಪಿನ ಮಾಳೆಗಳನ್ನುಳ್ಳುವ ದಿವ್ಯರತ್ನದಂತಾಗಿ ಮರಿತಾ ನಿಂತಿದೆ ಏನೋ ಒಂದು ಅಸಾಧಾರಣ ದಿವ್ಯ ಸುವಾಸನೆಯು ಆ ಪ್ರದೇಶವನ್ನೆಲ್ಲ ಹರಡಿ ಮೂಗಿಗೆ ಮಾತ್ರವಿರಲಿ ಸರ್ವೇಂದ್ರಿಯಗಳಿಗೂ ಸರ್ವಾಂಗಗಳಿಗೂ ಸೊಗಸಿನ ಔತಣವನ್ನು ನೀಡುತ್ತಿದೆ ಆದರೆ ಆ ಸುರಿಬಿಯು ಎಲ್ಲಿಂದ ಬರುತ್ತಿದೆ ಯಾರಿಗೂ ಅರಿವಾಗುವಂತಿಲ್ಲ ಎಲ್ಲವೂ ಸರ್ವಥ ಸರ್ವತಃ ಏನು ಏನೂ ಇಲ್ಲದೇ ಇರುವಂತಹ ಇದ್ದರು ಏನೇನೋ ಭಾರೀ ಕೆಲಸಗಳನ್ನು ನಡೆಯುತ್ತಿರುವಂತೆ ಮನಸ್ಸಿಗೆ ಮಾತ್ರ ಅರಿವಾಗುವ ಯಾವುದೋ ಒಂದು ವಿಚಿತ್ರ ಉತ್ಸಾಹ ತೋರುತ್ತಿದೆ ಆದರೂ ಕೆಲಸಗಾರರು ಯಾರೂ ಕಣ್ಣಿಗೆ ಕಾಣಿಸುತ್ತಿಲ್ಲ ಮಾಡುತ್ತಿರುವ ಕೆಲಸವೂ ಎಂಬುದನ್ನು ಎಂಬುದೂ ಕಾಣುತ್ತಿಲ್ಲ ಆದರೆ ಅದೃಶ್ಯ ಹಸ್ತಗಳು ಅತ್ಯಂತೋತ್ಸಾಹದಿಂದ ಅನಂತ ಸಂಭ್ರಮದಿಂದ ಏನೋ ದೊಡ್ಡ ಕೆಲಸ ಮಾಡುವರಂತೆ ಮಾಡುತ್ತಿರುವಂತೆ ಬೋಧೆಯಾಗುತ್ತಿದೆ ಹಠಾತ್ ಆಗಿ ಆ ಬಿಳು ಬಿಳಿಮೋಡದಲ್ಲಿ ಒಂದು ಚಲನವಾಯಿತು ತೆಳುವಾಗಿ ಹೂಗಾಳಿಯಲ್ಲಿ ಹಾರುತ್ತಿರುವ ಮೋಡವು ಯಾವುದೋ ಜ್ಞಾನದಲ್ಲಿ ಇನ್ನೊಂದು ತನ್ನಂತಹ ಮೋಡವನ್ನು ಎಡವಿದರೆ ಆಗುವಂತೆ ಗಿಡದಲ್ಲಿ ತನ್ನ ಆನಂದದಲ್ಲಿ ತಾನಾಗಿ ಓಲಾಡುತ್ತಿರುವ ಹೂವು ಅರಿವಿಲ್ಲದೆ ಮತ್ತೊಂದು ಹೂವನ್ನು ತಟ್ಟಿದರೆ ಆಗುವಂತೆ ಆ ಶೃಂಗಾರ ಮೇಘದಲ್ಲಿ ಒಂದು ಸಣ್ಣ ಅಪಘಾತ ಅಪ್ಪಣೆ ಇಲ್ಲದೆ ದೀಪಗಳು ಹತ್ತಿವೆ ತಾವಾಗಿ ವಾದ್ಯಗಳು ನುಡಿದಿವೆ ಹೂವಿನ ಮಾಲೆಗಳು ಅಲ್ಲಾಡಿವೆ ಮಂಟಪವು ತಲೆಯಲ್ಲಾಡಿಸಿದಂತೆ ಆಗಿದೆ ಇದುವರೆವಿಗೆ ಮರೆಯಾಗಿ ಕೆಲಸ ಮಾಡುತ್ತಿದ್ದ ಒಡತಿಯು ಅದಷ್ಟು ಮತದಿಂದಲೇ ಆ ಅಲ್ಪಾಂದೋಲನದಿಂದಲೇ ಶುದ್ದಲಾಗಿ ಕ್ರುದ್ದಲಾಗಿ ಚುರುಕಿನಿಂದ ಯಾರದು ಎಂದು ಕದರಿಸುತ್ತಾಳೆ ಅವಳಿಗೆ ಗಾಬರಿ ಸ್ವರ್ಗದಲ್ಲಿ ಇಂದನು ಪರಮ ಸೌಭಾಗ್ಯಗಳಲ್ಲಿ ಒಂದು ಎನ್ನಿಸಿಕೊಂಡವಳು ಕುಸುಮಾಸ್ತ್ರ ಲಲಿತ ಪ್ರಹರಣಗಳಲ್ಲಿ ಬಹುತೀವ್ರವಾದ ಅಸ್ತ್ರ ರತ್ನವೆನ್ನಿಸಿಕೊಂಡವಳು ತಾನು ಕೊಂಚ ಕೊಂಚ ಮೈಮರೆ ತನ್ನನ್ನು ಹೊತ್ತುಕೊಂಡು ಹೋಗಲು ಸಿದ್ಧವಾಗಿರುವ ರಾಕ್ಷಸರ ಪಡೆಯೇ ಪಡೆಪಡೆಯೇ ಇದೆ ಎಂಬುದನ್ನು ಬಲ್ಲಳು ಅನಿರೀಕ್ಷಿತವಾದ ಆಂದೋಲನದಲ್ಲಿ ಕ್ಷುಬ್ಧಳಾದರೆ ಆಶ್ಚರ್ಯವೇ ಕ್ರುದ್ಧಳಾದರೆ ಅತಿಶಯವೇ ಏಕಂದವನ್ನು ಬಯಸಿ ಮರೆಯಲ್ಲಿ ದುಡಿಯುವ ಹೆಣ್ಣು ಹೃದಯ ಅಡ್ಡಿಮಂತೆ ಸಿಡಿಮಿಡಿಗೊಂಡರೆ ಅದೊಂದು ವಿಚಿತ್ರವೇ ಕಾವಲಿನ ಗಂಧರ್ವನು ಪತ್ರನಿಂದ ಬಗ್ಗಿ ನೋಡುವ ಕೂವಿನಂತೆ ಇಲ್ಲದಿದ್ದ ತೆರೆಯ ಮರೆಯಿಂದ ತಗ್ಗಿ ಬಗ್ಗೆ ನೋಡುವಂತೆ ಕಾಣಿಸಿಕೊಂಡು ಕೈ ಮುಗಿದು ಮಂಗಲವು ದೇವಿ ಬಂದಿದ್ದಾರೆ ಎಂದರು ಅವನು ಮಾತು ಮುಗಿಯುತ್ತಿದ್ದಂತೆ ಹಾಗೆಯೇ ರಂಭಾ ಘೃತಾಚಿಯರು ಬಂದಿದ್ದಾರೆ ಮೇನಕೆಗೆ ಅಯ್ಯೋ ಇವರೇಕೆ ಬಂದರು ಎಂದು ಮನಸ್ಸಿಗೆ ಏನೋ ಆತಂಕವಾಯಿತು ಆದರೂ ಸಖಿಯರು ಆದ್ದರಿಂದ ಯಾವುದೊಂದು ಶಂಕೆಯೂ ತೋರದೆ ಸಂತೋಷ ಭಾವದಿಂದ ಮುಂದೆ ಬಂದು ಆಲಂಗಿಸಿ ಕೈ ಕುಡಿಕೆ ಕರೆದುಕೊಂಡು ಹೋಗಿ ಸಂಕಲ್ಪ ಮಂಚದ ಮೇಲೆ ಕುಳ್ಳೇರಿಸಿದ್ದಳು ಅದು ಘತಾಚಿಗೆ ವಕ್ರವಾಗಿ ತೋರದಿದ್ದರು ಸಹಜವಾಗಿ ಕೊಂಚ ದುರುಳುತನದ ರಂಭೆಯು ಇದೇನು ಇಲ್ಲಿ ಕಾಣುವ ಈ ಶೃಂಗಾರ ಮಟ್ಟವು ಯಾರಿಗೆ ಮೀಸಲು ಎಂದಳು ಮೇನಿಕೆಯು ಬೆಚ್ಚಿದಳು ಅಧಿಕಾರಿಯ ಅಧಿಕಾರಿಯ ಎದುರಿಗೆ ನಿಂತು ತನ್ನ ಸೌಜನ್ಯದನ್ನು ಬಣ್ಣಿಸಿಕೊಳ್ಳುತ್ತಿದ್ದ ಕಳ್ಳನ ಕಂಕೊಳಿದ ಕಂಕೊಳದಿಂದ ಕದ್ದ ಪದಾರ್ಥವು ಕೆಳಗೆ ಬಿದ್ದರೆ ಬೆಚ್ಚಿಬಿಡುವ ಕಳ್ಳನಂತೆ ಬೆಚ್ಚಿ ಅಲ್ಲಿದ ಹೂಗೊಂಚಲಿಂದ ಅವಳನ್ನು ಹಾಗೆಂದು ನೀನೋ ನಿನ್ನ ತುಂಟುತನವೋ ಯಾರಿಗಂತೆ ನಮ್ಮ ಯಜಮಾನರಿಗೆ ಎಂದಳು ರಂಬೆಯು ಕಿಳುಕಿಲೆ ನೆನಕು ನಮ್ಮ ನಮ್ಮ ಭಾಗ್ಯ ನಮಗೂ ಇರಲಿ ಎಂದು ಅನುಗ್ರಹವೇನೋ ತಮ್ಮ ಭಾಗ್ಯ ತಮಗಿರಲಿ ಬೇಕಾದರೆ ತಮ್ಮ ಪ್ರಿಯ ಸಖಿ ಇಬ್ಬರಿಗೂ ನಾವು ಬಡವರು ಏನೋ ಸ್ವರ್ಗದಲ್ಲಿ ಇದ್ದುಕೊಂಡು ಇಂದ್ರ ಸಭೆಯಲ್ಲಿ ಕುಳಿದುಕೊಂಡು ನಂದನವಾದ ವನದಲ್ಲಿ ಅಳೆದು ಅಳೆದುಕೊಂಡು ದೇವ ಗಂಧರ್ವೊಂದನೆ ಆಡಿಕೊಂಡು ಮೂಲೆ ಗುಂಪಾಗಿ ಬಿದ್ದಿರುವ ನಮಗೇಕೆ ಈ ಮನುಷ್ಯ ಲೋಕದ ಬಾಳಿನ ಭಾಗ್ಯ ಎಲ್ಲಾ ತಮಗಿರಲಿ ಎಂದಳು ಮೇಲಿಕೆಯೋ ಚಪ್ಪಲ ಅಳಾಗಿದ್ದವಳು ಸ್ಥಿರವಾಗಿದ್ದು ಸ್ಥಿರವಾದಳು ಹಾಗೆ ಅಲ್ಲಿಯ ಒಂದು ಸುಖಾಸನದಲ್ಲಿ ಕುಳಿತು ಒಂದು ಕಲಿಗೆ ಅನ್ಯ ಮನಸ್ಸುಗಳಾದ ಆಗಿದ್ದವಳಂತೆ ಗಂಭೀರವಾಗಿ ಸ್ಥಿರ ದೃಷ್ಟಿಯಾಗಿ ಏನೋ ರಕ್ಷಿಸುವವಳಂತೆ ತಲೆಯನ್ನು ತಲುಪಿಸಿಕೊಂಡಿದ್ದು ಹೇಳಿದಳು ರಂಭೆ ನಿಜ ನಾನು ನಿನ್ನ ದೇಹ ದೇವಲೋಕದ ಭಾಗ್ಯದ ಮುಂದೆ ಇನ್ನುಂಟೆ ಎಂದಿದ್ದವಳು ಅದನ್ನು ಮರೆಯಬೇಡ ದೇವೇಂದ್ರನು ತಾನಾಗಿ ಹೇಳಿ ಕಳಿಸಿ ಮೋಹದ ಮುದ್ದಿನಿಂದ ಆರಾಧಿಸಿ ಅಟ್ಟಕ್ಕೇರಿಸಿ ನೀನು ನನಗಾಗಿ ಒಂದು ಕೆಲಸ ಮಾಡಬೇಕು ಭೂಮಿಗೆ ಹೋಗಿ ನನ್ನ ಮಿತ್ರನನ್ನು ಆಧರಿಸಿ ಬರಬೇಕು ಎಂದಾಗ ದೇವೇಂದ್ರನ ಮೂತಿಯನ್ನು ತಿಳಿದು ನಿನಗೆ ಇದೆ ಇನ್ನೇನು ತೋರದಿಲ್ಲವೋ ಎಂದು ತಿರಸ್ಕಾರ ಮಾಡಿದವಳು ಕೊನೆಗೆ ಎಷ್ಟೋ ಬಲವಂತದ ಮೇಲೆ ದಾಕ್ಷಿಣ್ಯ ಬದ್ದಳಾಗಿ ದೇವರಾಜನ ಅಪ್ಪಣೆಯನ್ನು ಮೀರಲಾರದೆ ಇಲ್ಲಿ ಬಂದವಳು ಅದೆಲ್ಲ ನೀನು ಬಲ್ಲೆ ಈಗ ಹೇಗಿದೆ ಬಲ್ಲಯ್ಯ ದೇವಲೋಕವು ನನ್ನನ್ನು ಮರೆತು ಬಿಟ್ಟರೆ ಸಾಕು ಎನ್ನುವಂತಿದೆ ನಿಜವಾಗಿಯೂ ಮನುಷ್ಯರು ಸುಖಿಗಳು ತಿನ್ನುವುದಿಲ್ಲ ಕುಡಿಯುವುದಿಲ್ಲ ಮಾಡುವುದಕ್ಕೆ ಕೆಲಸವಿಲ್ಲದೆ ಅದು ಅಲೆದುಕೊಂಡಿರುವ ದೇವತೆಗಳ ಲೋಕ ದೇವಲೋಕಕ್ಕಿಂತಳು ಮಾಡುವುದಕ್ಕೆ ಕೈ ತುಂಬಾ ಕೆಲಸವಿದ್ದು ಮಾಡದಿದ್ದರೆ ನಷ್ಟವಾಯಿತು ಎಂಬ ಮನುಷ್ಯ ಲೋಕವೇನಾ ನನಗೆ ಚೆನ್ನಾಗಿದೆ ನೋಡು ಯಾವತ್ತಾದರೂ ನಾನು ನನ್ನ ಮನೆಯಲ್ಲಿ ಯಾವ ಪ್ರಭುವೇ ಬರಲಿ ಇಷ್ಟು ಅಲಂಕಾರ ಮಾಡುತ್ತಿದ್ದೇನೆ ನನ್ನ ನನ್ನದಿರಲಿ ನೀನೇ ಹೇಳು ದೇವರಾಜನೇ ನಿನ್ನ ಮನೆಗೆ ಬಂದರೆ ನೀನು ಇಷ್ಟು ಸಂಭ್ರಮ ಮಾಡುವ ನೀನೇ ಎಷ್ಟೋ ಸಲ ಏನೋ ಬಂದಿದ್ದ ಬಂದಿದ್ದ ಎಂದು ಲಘುವಾಗಿ ಆಡಿರುವುದನ್ನು ಮರ್ತಿಯಾ ನೋಡು ಗುರುತಾಚಿ ಇವಳು ನೋಡು ಗೃತಾಚಿ ಇವಳು ಆ ಕುಬೇರನ ಮಗನನ್ನು ಒಲಿದಾಗ ಒದ್ದಾಡಿದಳು ನೋಡೇ ಈಗ ನನ್ನ ಪಾಡು ಹಾಗಾಗಿದೆ ಆದರೆ ಇದು ಅನುಕೂಲ ದಾಂಪತ್ಯ ಅಷ್ಟೇ ವ್ಯತ್ಯಾಸ ಗುರುತಾಚಿಯ ನಕ್ಕಳು ರಂಭೆಯು ಮೇನಕೆಯೇ ಮಾತನ್ನು ಅಷ್ಟಾಗಿ ಗಮನಿಸಿದವಳಂತೆ ನಂಬದವಳಂತೆ ನಕ್ಕಳು ಗೃತಾಚಿಯೋ ಹಾಗೆಂದರೆ ದಾಂಪತ್ಯವೋ ಎಂದಳು ಮೇನಕೆಯು ಆ ಮಾತಿನ ಸಂಪೂರ್ಣಾರ್ಥವನ್ನು ಸಂಪೂರ್ಣವಾಗಿ ಮನಸಾರ ಹುಟ್ಟಿಕೊಂಡ ಹೊಳಂತೆ ಹೌದು ಎಂದಳು ಗೆಳತಿಯರಿಬ್ಬರಿಗೂ ಆಶ್ಚರ್ಯವಾಯಿತು ಅವರ ಬಾಯಿಂದ ಮಾತು ಹೊರಡುವ ಹೊರಡುವುದು ಕಷ್ಟವಾಯಿತು ಸಹಜವಾಗಿ ಸರಳಾದ ಗೃತಾಚಿಯಲ್ಲಿ ತುಂಟಿಯಾದ ರಂಭೆಗೂ ನುಡಿಯುವುದಕ್ಕೆ ಮಾತು ಸಿಗದಷ್ಟು ಬಾಯಿಂದ ಸದ್ದು ಹೊರಡಷ್ಟು ಹೊರಡದಷ್ಟು ಆಶ್ಚರ್ಯವಾಯಿತು ಮೇನಿಕಯ್ಯೇ ಹೇಳಿದಳು ನೋಡಿ ದೇವಲೋಕದಲ್ಲಿನ ಎಲ್ಲರೂ ನಮ್ಮನ್ನು ಆರಾಧಿಸುತ್ತಿದ್ದರು ಬಂದವರಲ್ಲಿ ಮೇನಕಯ್ಯು ಒಲಿದಾಳೆ ಎಂದು ಮೇನಿಕೆಯು ಒಲವಿನ ಭಿಕ್ಷಕರಾಗಿ ತಿರುಪದವರಾಗಿ ಬರುತ್ತಿದ್ದರು ಅವರ ಮೋಹ ಅವರ ಚೇಷ್ಟೆ ಅವರ ಮಾತು ಎಲ್ಲವೂ ನನಗೆ ಕಪಿಗಳಾತದ ಹಾಗೆ ಕಾಣುತ್ತಿತ್ತು ಅಯ್ಯೋ ಪಾಪ ತಲೆ ಎತ್ತಿ ನೋಡಬೇಕಾದ ತೆಂಗಿನ ಮರದ ಮೇಲಿನ ಕಾಯನ್ನು ಕಂಡು ಬಾಯಿ ಬಿಡದು ಬಿಡುವವರಂತೆ ಒದ್ದಾಡುವ ಆ ಪ್ರಾಣಿಗಳನ್ನು ಕಂಡರೆ ನನಗೆ ಕಣಿಕರವಲ್ಲದೆ ಪ್ರೇಮವಂತು ಬಂತು ಈಗ ಏನಾಗಿದೆ ಬಲೆಯ ಒಳ್ಳೆನಂದು ಮೊಕ ತಿರುಗಿಸಿಕೊಂಡಿದ್ದವನನ್ನು ಜಾಣತನದಿಂದ ಹೊಲಿಸಿಕೊಂಡು ಕೈಗೆ ಸಿಕ್ಕಿದ ಒಲವು ಮತ್ತೆ ಜಾರಿ ಹೋಗುವುದು ಎಂಬುದು ಅದನ್ನು ಕಾಪಾಡಿಕೊಳ್ಳಲು ಮೈಯೆಲ್ಲಾ ಕಣ್ಣಾಗಿ ಹಗಲು ಇರಳು ಕಾದು ಕುಳಿತಿರುವ ಭಾಗ್ಯ ಈಗ ನನಗೆ ದೊರೆತಿದೆ ಗೆಡತಿಯಿದೆ ಇಂದು ನೀವು ಬಂದಿರುವುದು ಆ ವಲುವಿನ ಪಣವೇನು ಪ್ರೇಮದ ಬೆಲೆ ಎಂಬುದನ್ನು ನಾನು ತೋರಿಸಬೇಕೆಂದಿವೆ ಶುಭ ಮುಹೂರ್ತದಲ್ಲಿ ಶ್ರೀಮಂತನಾಗಿ ಬಂದವರಿಗೆ ಬೇಕೆಂದು ನೀಡುವ ಯಯಾತಿಯಂತಹವನ್ನು ಭಿಕ್ಷೆಗಾಗಿ ಕೈಮೀರಿದಂತೆ ಇಂದು ನೀವು ಬಂದಿರುವುದು ಆ ವಲುವಿನ ಪಣವೇನು ಆ ಪ್ರೇಮದ ಬೆಲೆ ಎಂಬುದನ್ನು ನಾನು ತೋರಿಸಿಕೊಂಡು ತೋರಿಸಬೇಕೆಂದಿವೆ ಶುಭ ಶ್ರೀಮಂತನಾಗಿ ಶ್ರೀಮಂತನಾಗಿ ಬಂದವರಿಗೆ ಬೇಕೆಂದುವನ್ನು ನೀಡುವ ಯಾ ಯಿ ಎಂತಹವನ್ನು ಭಿಕ್ಷೆಗಾಗಿ ಕೈ ನಿಲ್ಲಿದಂತೆ ಸ್ವರ್ಗದಲ್ಲಿ ಎಲ್ಲರಿಗಿಂತ ಮಿಲಾಗಿ ಅಪ್ಸರೋಗಣದ ಶಿರೋಮಣಿಯಾಗಿದ್ದವರು ಇಂದು ವಿಶ್ವಾಮಿತ್ರನ ಒಬ್ಬ ಮನುಷ್ಯನ ನಿಮ್ಮ ದೃಷ್ಟಿಯಲ್ಲಿ ನಮಗಿಂತ ಕೀಳಾದವನಾದರೂ ನನ್ನ ದೃಷ್ಟಿಯಲ್ಲಿ ಅಜಾನಜ ಕರ್ಮಜ ದೇವತೆಗಳೆಲ್ಲರಿಗಿಂತ ಮಿಲಿನವನಾದ ಪ್ರಿಯತವನ ಮೊಹಭಿಕ್ಷೆಯನ್ನು ಯಾಚಿಸುವುದಕ್ಕಾಗಿ ಈ ದೊಡ್ಡ ಆಟವನ್ನು ಕಟ್ಟ ಕಟ್ಟಬೇಕಾಗಿದೆ ಕಟ್ಟಿದ್ದೇನೆ ಬಂದವರು ನೀವು ಈ ಆಟವನ್ನು ನೋಡಿಯಾದರೂ ಕೃತಾರ್ಥರಾಗಿ ಯಾವ ಜನ್ಮದ ಪುಣ್ಯವೋ ನನಗೆ ಈಗ ಗಂಡ ಪಡೆಯಬೇಕು ಗಂಡ ಪಡೆಯಬೇಕು ಈ ಒಲವು ಪಡೆಯಬೇಕಾದ ಭಾಗ್ಯ ಎನಿಸಿದೆ ರಂಭೆ ನಿನ್ನ ತುಂಟೆತನದಿಂದ ಅಯ್ಯೋ ಹುಚ್ಚಿ ಚಾಪಲ್ಯವೇ ಹುಟ್ಟು ಗುಣವಾದ ನಿಮಗೆ ಈ ಏಕಾಗ್ರತೆಯ ನಿಜವೇ ಏಕಾಗ್ರತೆಯು ನಿಜವೇ ಎಂದು ನಿಜ ತಪಸ್ವಿಯ ಸನ್ನಿಧಾನದಿಂದ ನನ್ನ ಚಿತ್ತಕ್ಕೆ ಸಹಜ ಸಹಜ ತಪ್ಪಿ ಹಿಮಾಲಯದಲ್ಲಿ ನೀರು ಗೆಡ್ಡೆ ಕಟ್ಟುವಂತೆ ಆಗಿ ನಿಶ್ಚಲತೆಯು ಲಭಿಸಿದೆ ಇನ್ನು ನನಗೆ ಹೊತ್ತಾಗುತ್ತಾ ಬಂತು ನೀವು ಸ್ವರ್ಗವಾಸಿಗಳು ನಿಮಗೆ ಕಾಲ ದರವಿಲ್ಲ ನಾನೀಗ ಮರ್ತ್ಯಲೋಕದವಳು ನನಗೆ ಕೆಲವೊಂದು ಕಾಲವೂ ಮುಖ್ಯ ಈಗೋ ಆಗಲೇ ಸಂಜೆ ಆಯಿತು ನನ್ನ ಪತಿ ದೇವನು ಬರುವ ಹೊತ್ತು ಆತನ ಆಸ್ತಿ ಕಾದುಗಳು ಮುಗಿಯುವ ಎರಡುಗೆ ಚಂದೋದಯವಾಗುವುದು ಆ ವೇಳೆಗೆ ನನ್ನ ಪೂಜೆಯು ಆರಂಭಿಸುವುದು ನಾನು ಇಂದು ಗೆದ್ದು ಗೆಲ್ಲದಿದ್ದರೆ ಇನ್ನೂ ಒಂದು ವರ್ಷ ಕಾಯಬೇಕು ನೀವಿಬ್ಬರೂ ಇಲ್ಲಿಯೇ ಒಂದು ಗಳಿಗೆ ಎಲ್ಲಿ ಇರಿ ಎಲ್ಲವನ್ನೂ ನೋಡಿಕೊಂಡು ಹೋಗಿ ಬರಲಂತೆ ಎಂದರು ಇಬ್ಬರೂ ಒಪ್ಪಿದರು ಮೋಡದಲ್ಲಿ ಮೋಡಗಳು ಸೇರುವಂತೆ ಒಂದು ಸುವಾಸನೆ ಇನ್ನೊಂದು ಸುವಾಸನೆಯಲ್ಲಿ ಬರೆಯುವಂತೆ ಒಂದು ಬೆಳಕಿನಲ್ಲಿ ಇನ್ನೊಂದು ಅಡಗುವಂತೆ ಅವರಿಬ್ಬರೂ ಅಲ್ಲಿಯೇ ಮರಿಯಾಗಿ ನಿಂತರು